ಐದನೇ ಕಕ್ಷೆಯಲ್ಲಿ ಬರುವ ಅಂಧಕಾಸುರಮತನ ರುದ್ರದೇವರ ಸ್ತೋತ್ರ ನಂದಿವಾಹನೇನಿದರ ಮೌಳೇಂದ್ರಶೇಖರ ಶಿವತ್ರಯಂಬಕ ಅಂಧಕಾಸುರಮತನ ಗಜ ಶಾರ್ಥೂಲ ಚರ್ಮದರ ಮಂದಜಾಸನ ತನೆಯ ತ್ರಿಜಗ ದ್ವಂದ್ವ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವ ನನ ಪಾರ್ವತಿ ರಮಣ ರುದ್ರದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ನಂದಿವಾಹನನೆ ಗಂಗಾಧರನೇ ತಲೆಯಲ್ಲಿ ಚಂದ್ರನನ್ನು ಧರಿಸಿ ಚಂದ್ರಶೇಖರ ಅಂತ ಕರೆಸ್ಕೊಂಡೋನೆ ಮಂಗಳಕರನಾದವನೇ ಮುಕ್ಕಣ್ಣವನೇ ತ್ರಿಯಂಬಕ ಅಂಧಕಾಸುರ ಮತನ ಅಂಧಕಾಸುರ ಅನ್ನೋ ದೈತ್ಯನನ್ನು ಸಂಹಾರ ಮಾಡಿದವನೇ ಗಜ ಶಾರ್ದೂಲ ಚರ್ಮದರ ಆನೆ ಮತ್ತೆ ಹುಲಿಯ ಚರ್ಮಗಳನ್ನು ಧರಿಸಿದವನೇ ಮಂದಜಾಸನ ತನೆಯ ಕಮಲ ಸಂಭಮನಾದ ಬ್ರಹ್ಮನ ಪುತ್ರನೇ ತ್ರಿಜಗ ಮೂರು ಲೋಕಗಳಿಂದ ವಂದಿತನೇ ಶುದ್ಧ ಸ್ಫಟಿಕದಂತೆ ಶೋಭಾಯಮಾನವಾಗಿರುವನೇ ಪಾರ್ವತಿಪತಿ ಪಾರ್ವತಿ ರಮಣನಾಗಿರ್ತಕ್ಕಂಥ ಪರಮಾತ್ಮ ರುದ್ರದೇವರೇ ವಂದಿಸುವೆನು ಅನವರತ ನಮ್ಮನ್ನು ಪಾಲಿಸೋ ರುದ್ರದೇವರ ಅನೇಕ ಗುಣಗಳ ಸಂಗ್ರಹವನ್ನು ಈ ಪದ್ಯದಲ್ಲಿ ಮಾಡ್ತಾರೆ ಶಿವ ತಲೆಯಲ್ಲಿ ಗಂಗೆಯನ್ನು ಹೊತ್ತು ಗಂಗಾಧರ ಅಂತ ಕರೆಸ್ಕೊಂಡಿದ್ರೆ ಚಂದ್ರನನ್ನು ಧರಿಸಿ ಚಂದ್ರಶೇಖರ ಅಂತ ಕರೆಸ್ಕೋತಾನೆ ನಳಿನಿ ಅಂದರೆ ಗಂಗಾ ನಳಿನಿಧರ ಅಂದರೆ ಗಂಗಾಧರ ರುದ್ರದೇವರ ಗಂಗೆಯನ್ನು ಧರಿಸಲಿಕ್ಕೆ ಅದು ವಿಷ್ಣು ಪಾದೋದಕ ಅನ್ನೋದೇ ಮಹತ್ವವಾದ ಕಾರಣ ಚಂದ್ರನನ್ನ ಧಾರಣೆ ಮಾಡಲಿಕ್ಕೆ ಅವನಲ್ಲಿ ಬ್ರಹ್ಮನ ಸನ್ನಿಧಾನ ಇರೋದು ಕಾರಣ ಅಂದರೆ ಗಂಗಾಧರನಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಚಂದ್ರಶೇಖರನಾಗಿ ವಯುಜೀವೋತ್ತಮತ್ವವನ್ನು ಕೂಡ ರುದ್ರದೇವರು ಸಾರ್ತಾ ಇದ್ದಾರೆ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ ಅಂತ ಅರ್ಥ ಇನ್ನು ರುದ್ರದೇವರ ಮೂರು ಕಣ್ಣುಗಳು ಅವನು ಮಾಡಿರ್ತಕ್ಕಂಥ ತ್ರಿನೇತ್ರನಾದ ನರಸಿಂಹರೂಪಿ ಪರಮಾತ್ಮನ ಉಪಾಸನೆಯ ಫಲ ಮತ್ತೊಂದು ರೀತಿಯಲ್ಲಿ ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ ಅಂಥೇಳಿ ಈ ರೀತಿಯಾಗಿ ಮೂರು ವಿಧ ಪ್ರಮಾಣಗಳನ್ನು ತಿಳಿಸುವಂತಹ ರೀತಿಯೂ ಹೌದು ಅಂತ ತಿಳಿಸ್ತಾರೆ ಅಂಧಕಾಸುರ ಮತನ ರುದ್ರದೇವರ ವಿಶಿಷ್ಟನಾಮಗಳಲ್ಲಿ ಅಂಧಕಾಸುರ ಮತನ ಅನ್ನೋದು ಒಂದು ಸ್ಕಾಂದಪುರಾಣ ನಾಗರಖಂಡದಲ್ಲಿ ಬಂದಿರುವಂತೆ ಒಂದು ರುದ್ರದೇವರ ಮಹಿಮೆಯನ್ನು ತಿಳಿಸ್ತಾರೆ ಅಂಧಕಾಸುರ ಅಂತ ಒಬ್ಬ ಮಹಾದೈತ್ಯ ಅವನು ಚತುರ್ಮುಖ ಬ್ರಹ್ಮದೇವರನ್ನು ಆರಾಧನೆ ಮಾಡಿ ಚಂದ್ರ ಸೂರ್ಯ ಮತ್ತು ನಕ್ಷತ್ರಗಳಿರೋ ತನಕ ಅವಧತ್ವ ವರವನ್ನು ಪಡ್ಕೊಂಡ ನಂತರ ಇಂದ್ರನ ಜೊತೆ ಯುದ್ಧವನ್ನ ಮಾಡಿ ಜಯಗಳಿಸಿ ಯಜ್ಞ ಭಾಗಗಳನ್ನು ತಾನೇ ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಮರಾವತಿಯಿಂದ ಇಂದ್ರನನ್ನು ಹೊರ ತನ್ನವರ ಜೊತೆಗೆ ಸ್ವರ್ಗವನ್ನು ಆಕ್ರಮಣ ಮಾಡಿದ ಇಂದ್ರ ರುದ್ರನನ್ನು ಭೂಕಾಲ ಆರಾಧನೆ ಮಾಡ್ದ ರುದ್ರ ಇಂದ್ರನು ಕೇಳಿದಂತೆ ಅಂಧಕನಿಂದ ಸ್ವರ್ಗವನ್ನು ಕೊಡಿಸುವಂಥ ವರವನ್ನು ಕೊಟ್ಟ ತನ್ನ ದೂತರನ್ನು ಅವರ ಹತ್ರ ಕಳಿಸಿಕೊಟ್ಟು ಇಂದ್ರನ ಸೊತ್ತನ್ನ ವಾಪಸ್ ಕೊಡಿಸ್ಬೇಕು ಅಂತ ಹೇಳಿ ಕಳಿಸ್ದ ಆದರೆ ಅಂಧಕಾಸುರ ರುದ್ರನನ್ನು ಅವಮಾನ ಮಾಡ್ತಾ ಅವನ ಆದೇಶವನ್ನು ತಿರಸ್ಕಾರ ಮಾಡಿದ ಸ್ಮಶಾನದಲ್ಲಿ ವಾಸ ಭಸ್ಮವನ್ನು ಮೆತ್ತಿರುವಂತಹ ದೇಹ ಹಾವಿನ ಅಲಂಕಾರ ವಸ್ತ್ರ ಇಲ್ಲದೇ ಇರತಕ್ಕಂಥ ದಿಗಂಬರ ಜಟಗಟ್ಟಿದ ಕೂದಲು ಈ ರೀತಿಯಾಗಿ ರುದ್ರದೇವರನ್ನು ನಾನಾ ರೀತಿಯಾಗಿ ಅಪಹಾಸ್ಯವನ್ನು ಮಾಡ್ದ ಅದರ ಜೊತೆಗೆ ತನ್ನ ಮಗನಾಗಿರ್ತಕ್ಕಂಥ ವೃಕನಿಗೆ ಕೈಲಾಸವನ್ನು ಬಿಟ್ಟುಕೊಟ್ಟು ಕಾಶಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ರುದ್ರದೇವರಿಗೆ ತಿಳಿಸ್ದ ಇಲ್ಲದೇ ಇದ್ದರೆ ಸಂಹಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ದ ಅದನ್ನು ಕೇಳಿ ಕೋಪಗೊಂಡಿರ್ತಕ್ಕಂಥ ರುದ್ರದೇವರು ವೃಷಭವನ್ನು ಏರಿ ಇಂದ್ರಾದಿ ದೇವತೆಗಳ ಜೊತೆಗೆ ಅಂಧಕ ಆಕ್ರಮಣ ಮಾಡಿರ್ತಕ್ಕಂಥ ಅಮರಾವತಿಗೆ ಹೋದ ಅವರಿಬ್ಬರ ನಡುವೆ ಒಂದು ವರ್ಷಗಳವರೆಗೆ ಭಯಂಕರವಾದ ಯುದ್ಧ ನಡೆಯಿತು ದೇವತೆಗಳ ಸಂಖ್ಯೆ ಕ್ಷೀಣ ಆಗಲಿಕ್ಕೆ ಪ್ರಾರಂಭ ಆಗ ರುದ್ರದೇವರು ತ್ರಿಶೂಲವನ್ನು ಕೈಗೆ ತಗೊಂಡು ಆ ಹಸುರನನ್ನು ಅಪ್ಪಳಿಸಿದ ಆದರೆ ಬ್ರಹ್ಮನ ಅವಧ್ಯತ್ವ ವರ ಅವನು ಸಾಯಲಿಲ್ಲ ಪುನಃ ಮೇಲೆದ್ದು ಯುದ್ಧಕ್ಕೆ ಬಂದ ಗದೆಯಿಂದ ರುದ್ರದೇವರನ್ನು ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದ ಪುನಃ ಒಂದು ವರ್ಷ ಒಂದು ವರ್ಷಗಳು ಪಳೆದೋಯಿತು ತ್ರಿಶೂಲದಿಂದ ಎಷ್ಟು ಬಾರಿ ಅಪ್ಪಳಿಸಿದರೂ ಆಕ್ರಮಣ ಮಾಡಿದರೂ ಆ ಹಸುರ ಪುನಃ ಮೇಲೆದ್ದು ಯುದ್ಧಕ್ಕೆ ಬರ್ತಿದ್ದ ಬ್ರಹ್ಮನ ಅವಧ್ಯತ್ವ ವರ ಅವನಿಗೆ ಈ ರೀತಿ ಆಗ್ತಾಯಿತ್ತು ಕೊನೆಗೆ ರುದ್ರದೇವರ ಅವನನ್ನು ಶೂಲದಿಂದ ತಿವಿದು ಅವನನ್ನ ಗಗನದಲ್ಲಿ ಎತ್ತಿಡಿದು ಛತ್ರದಂತೆ ಕೆಳಮುಖವಾಗಿ ಜೋತಾಡುವಂತೆ ಮಾಡ್ದ ಅದೇ ರೀತಿಯಾಗಿ ಸಾವಿರ ವರ್ಷಗಳು ಕಳೆದೋಯಿತು ಅಷ್ಟೊತ್ತಿಗೆ ಅವನ ದೇಹದಲ್ಲಿ ಚರ್ಮ ಅಸ್ಥಿ ಸ್ನಾಯುಗಳು ಮಾತ್ರ ಉಳಿದುಕೊಂಡು ನಿರ್ವಿಣ್ಣನಾದ ನಂತರ ರುದ್ರನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿ ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ದ ರುದ್ರ ಅವನನ್ನು ಬಿಡುಗಡೆ ಮಾಡಿ ಭೃಂಗಿರಿಟಿ ಎಂದು ಅವನಿಗೆ ನಾಮಕರಣ ಮಾಡಿ ತನ್ನ ವೃತ್ತಿಯ ವರ್ಗಕ್ಕೆ ಸೇರಿಸ್ಕೊಂಡ ಅಂತ ಕತೆ ಆದ್ದರಿಂದ ಅಂಧಕ ಸುರಮಥಾನ ಅಂತ ಹೆಸರನ್ನು ಪಡ್ಕೊಂಡ ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ ಒಮ್ಮೆ ಪಾರ್ವತಿದೇವಿ ರುದ್ರದೇವರ ಕಣ್ಣುಗಳನ್ನು ವಿನೋದಕ್ಕಾಗಿ ಮುಚ್ಚುತ್ತಾಳೆ ಸೂರ್ಯ ಚಂದ್ರ ಅಗ್ನಿಗಳಿಗೆ ಆಶ್ರಯವಾಗಿರ್ತಕ್ಕಂಥ ಮೂರು ಕಣ್ಣು ಮುಚ್ಚಿದಾಗ ಅಂಧಕಾರದಲ್ಲಿ ರುದ್ರದೇವರ ಮೈ ಅಂಧಕ ಅಂತ ಪುತ್ರ ಹುಟ್ಟಿದ ಅವನು ಹುಟ್ಟು ಕುರುಡ ಹಿರಣ್ಯಾಕ್ಷ ಪುತ್ರಪ್ರಾಪ್ತಿಗಾಗಿ ರುದ್ರದೇವರನ್ನು ಕುರಿತು ತಪಶ್ಚರ್ಯ ಮಾಡಿದಾಗ ರುದ್ರದೇವ ವನಿಗೆ ಈ ಅಂಧಕನೇ ನಿನಗೆ ಪುತ್ರನಾಗಲಿ ಅಂತ ವರ ಕೊಟ್ಟ ಮುಂದೆ ಅಂಧಕ ತಪಸ್ಸು ಮಾಡಿದ ಮೈಯ ರಕ್ತ ಮಾಂಸ ಎಲ್ಲವನ್ನು ಅಗ್ನಿಯಲ್ಲಿ ಹೋಮ ಮಾಡಿ ಬರೀ ಅಸ್ಥಿಪಂಜರ ರೂಪನಾಗಿರ್ತಕ್ಕಂಥ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬೇಕಾದ ವರ ಕೇಳು ಅಂತ ಹೇಳಿದಾಗ ನನಗೆ ಕಣ್ಣು ಬರಬೇಕು ಮತ್ತು ಯಾರಿಂದಲೂ ಮರಣ ಬರಬಾರ್ದು ಅಂತ ಈ ರೀತಿಯಾಗಿ ಎರಡು ವರವನ್ನು ಕೇಳಿದ ಆಗ ಚತುರ್ಮುಖ ಬ್ರಹ್ಮದೇವರು ಅವಧತ್ವ ವರ ಅನ್ನೋದು ಸಾಧ್ಯ ಇಲ್ಲ ನಿನ್ನ ಮರಣಕ್ಕೆ ಒಂದು ನಿಮಿತ್ತವನ್ನ ಆಯ್ಕೆ ಮಾಡಿಕೊ ಅಂತ ಹೇಳ್ದ ಹಾಗಾದರೆ ಯಾವ ಉತ್ತಮ ಸ್ತ್ರೀಯ ಶೀಲವನ್ನು ಕೆಡಿಸಲಿಕ್ಕೆ ಸಾಧ್ಯನೇ ಇಲ್ಲವೋ ಅವಳನ್ನು ಬಯಸಿದ ಪಕ್ಷದಲ್ಲಿ ನನಗೆ ಮರಣ ಬರಲಿ ಅಂತ ಹೇಳ್ದ ತಥಾಸ್ತು ಅಂತ ಅಂದ ಚತುರ್ಮುಖ ಬ್ರಹ್ಮ ಅಂಧಕನು ತಂದೆ ಹಿರಣ್ಯಾಕ್ಷನ ರಾಜವನ್ನು ಬಹಳತಾ ಸ್ವರ್ಗವನ್ನು ಆಕ್ರಮಣ ಮಾಡಿದ ಹತ್ತು ವರ್ಷಗಳ ಕಾಲ ಮೂಲೋಕದ ಎಲ್ಲ ಸುಂದರ ಸ್ತ್ರೀಯರನ್ನು ವಶ ಮಾಡಿಕೊಂಡು ಅವರ ಜೊತೆಗೆ ವಿಹಾರವನ್ನು ಮಾಡಿದ ಐಶ್ವರ್ಯ ಅಂಧಕ ಅಂಧನೇ ಆದ ಪಾರ್ವತಿಯನ್ನು ಬಯಸ್ತಾ ರುದ್ರನೊಂದಿಗೆ ಯುದ್ಧ ಮಾಡಿದ ಯುದ್ಧದಲ್ಲಿ ಅವನು ರಕ್ತ ನೆಲದಲ್ಲಿ ಬಿದ್ದಾಗಲೆಲ್ಲ ಪ್ರತಿ ರಕ್ತ ಬಿಂದವೂ ಕೂಡ ಒಬ್ಬ ಅಂಧಕಾಸುರ ರೂಪ ಆಯಿತು ಭಗವಂತ ಸ್ತ್ರೀ ರೂಪದಿಂದ ಬಂದು ಎಲ್ಲ ಅಂಧಕರ ರಕ್ತವನ್ನು ಪಾನ ಮಾಡಿದ ರುದ್ರ ಅಂಧಕನನ್ನು ಶೂಲದಿಂದ ಚುಚ್ಚಿ ಚುಚ್ಚಿ ಹಾಗೆ ಮೇಲೆತ್ತಿ ಹಿಡಿದ ಆತ ನಿರ್ಭಿಣ್ಣನಾಗಿ ರುದ್ರದೇವರನ್ನು ಬೇಡ್ಕೊಂಡಾಗ ರುದ್ರ ಅವನು ದೇವಿಯಲ್ಲಿ ಅಪಚಾರ ಮಾಡಿದ್ದಕ್ಕೆ ಅವನನ್ನು ಕ್ಷಮಿಸಿ ತನ್ನ ಪ್ರಮತ ಗಣದಲ್ಲಿ ಒಬ್ಬನನ್ನಾಗಿ ಮಾಡಿಕೊಂಡ ಈ ಕತೆ ಶಿವಪುರಾಣ ರುದ್ರ ಸಂಹಿತೆಯಲ್ಲಿ ಬರುತ್ತೆ ಹೀಗೆ ರುದ್ರ ಅಂಧಕಾಸುರ ಮತನ ಅಂತ ಕರೆಸ್ಕೊಂಡ ಇನ್ನು ಗಜ ಚರ್ಮ ಮಹಿಷಾಸುರನ ಮಗ ಗಜಾಸುರ ಅವನನ್ನು ಕೊಂದು ಅವನ ಅಪೇಕ್ಷೆಯಂತೆ ಅವನ ಚರ್ಮವನ್ನು ರುದ್ರದೇವರು ಹುಟ್ಟ ತನ್ನನ್ನು ಕೊಂದು ತನ್ನ ಚರ್ಮವನ್ನು ರುದ್ರದೇವರು ಉಡಲಿ ಎನ್ನು ಇಚ್ಛೆಯಿಂದಲೇ ಆತ ರುದ್ರನಿಂದ ಮರಣ ಹೊಂದೋದಕ್ಕಾಗಿ ದೇವತೆಗಳನ್ನು ಈ ರೀತಿಯಾಗಿ ಪೀಡಿಸ್ತಾ ಇದ್ದ ಇದು ಮತ್ಸ್ಯ ಮತ್ತು ಸ್ಕಂದ ಪುರಾಣದಲ್ಲಿ ಬರುವಂಥ ಆಖ್ಯಾನ ಶಾರ್ದೂಲ ಅಂದ್ರೆ ಹುಲಿ ಹುಲಿಯ ಚರ್ಮವನ್ನು ಆಸನ ಮಾಡ್ಕೊಂಡು ಅದರ ಮೇಲೆ ಕುಳಿತು ರಾಮ ಉಪಾಸನೆ ಮಾಡೋದು ಕಾಶಿಯ ವಿಶ್ವೇಶ್ವರನ ವ್ರತ ವೀತ್ಯಂ ವೀತ್ಯಂ ಅಟತಿ ಜಟಲ ಕೋಪಿ ಕಾಶೀ ನಿವಾಸಿ ಅಂಥ ಸ್ಕಂದಪುರಾಣದಲ್ಲಿ ರುದ್ರ ವರ್ಣಿತನಾಗಿದ್ದಾನೆ ಮಂದಜಾಸನ ತನೆಯ ಪದ್ಮಾಸನಾಗಿರ್ತಕ್ಕಂಥ ಚತುರ್ಮುಖನ ಪುತ್ರ ಮೂಲೋಕದಲ್ಲಿ ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ಸ್ಫಟಿಕ ಮಲಕಾಂತಿಮಾನ್ ಅಂತ ತಂತ್ರಸಾಗರದಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ ರುದ್ರದೇವರು ಹುಟ್ಟಿತು ಆನೆಯ ಚರ್ಮ ಹೊದ್ದಿರೋದು ಹುಲಿ ಚರ್ಮ ಅದಕ್ಕೆ ಗಜ ಶಾರ್ಜೋಲ ಚರ್ಮ ಧರಾಂತ್ ಅವನು ಬ್ರಹ್ಮನ ಪುತ್ರನಾಗಿ ಜನಿಸಿದ ವಿರ ವಿವರ ಅಂತ ಭಾಗವತದಲ್ಲಿ ಇದೆ ಶುದ್ಧ ಸ್ಫಟಿಕ ಸನ್ನಿಭ ರುದ್ರದೇವರ ಮೈಬಣ್ಣ ಸ್ಫಟಿಕದಂತೆ ಶುಭ್ರ ಮಂದಜಾಸನ ಮಂದಜಾಸನ ತನೆಯ ಬ್ರಹ್ಮಪುತ್ರ ಬ್ರಹ್ಮ ವಿಷ್ಣು ತನೆಯನಾದರೆ ರುದ್ರ ಬ್ರಹ್ಮ ಬ್ರಹ್ಮತನೆಯ ಅಂದರೆ ವಿಷ್ಣು ಸರ್ವೋತ್ತಮ ಬ್ರಹ್ಮ ಜೀವೋತ್ತಮ ರುದ್ರ ಅನಂತರದ ಮನೋನಿಯಾಮಕರಾಗಿರ್ತಕ್ಕಂಥ ಉತ್ತಮ ಪುರುಷ ಅಂತ ಚಿಂತನೆಯನ್ನು ಮಾಡಬೇಕಂತ ತಿಳಿಸ್ತಾರೆ ಇಂತಹ ಮನೋ ಇಂತಹ ರುದ್ರದೇವರನ್ನು ವಂದಿಸುವ ನನವರತ ಪಾಲಿಸು ಪಾರ್ವತಿ ರಮಣ ಮನೋಭಿಮಾನಿಗಳು ನಮ್ಮ ಮನಸ್ಸನ್ನು ಭಗವದ್ವಿಚಾರಗಳಲ್ಲಿ ಕಲ್ಲಿನಾಗುವಂತೆ ಅನುಗ್ರಹ ಮಾಡಿರಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ